ಇಪ್ಪತ್ತೊಂದು ಭಾರ್ಗವೋಪದೇಶ ಚವನ ಮಹರ್ಷಿಯ ಅಪಾರ ಶಾಸ್ತ್ರಜ್ಞಾನವನ್ನು ಅನುಭವವನ್ನು ಕೇಳಿ ಎಲ್ಲರೂ ಮುಗ್ಧರಾಗಿದ್ದಾರೆ ಜ್ಞಾನ ವಿಜ್ಞಾನ ಸಂಪನ್ನರಾದ ಆತನನ್ನ ಎಲ್ಲರೂ ಭಗವಾನರು ಎಂದು ಗೌರವದಿಂದ ಸಂಬೋಧಿಸುತ್ತಿದ್ದಾರೆ ರಾಜಪುರೋಹಿತನಾದಿಯಾಗಿ ಅರಮನೆಯ ವಿದ್ವದ್ಗಣವೆಲ್ಲ ದಿನವೂ ಬಂದು ಆತನ ಧರ್ಮಬ್ರಹ್ಮ ಪ್ರವಚನವನ್ನು ಕೇಳಿ ಆಶ್ಚರ್ಯಮಗ್ನರಾಗಿರುತ್ತಾರೆ ಆತನ ವಾಚೋವೈಖರಿಯಲ್ಲಿ ವಾಚೋ ವಾಚೋವೈಖರಿ ಇರಲಿ ಆ ಪ್ರವಚನ ಆ ಪ್ರವಚನವನ್ನು ಆಲಿಸುವವರ ಮನಸ್ಸಿನಲ್ಲಿ ಮೂರುವ ಪ್ರಶ್ನೆಗಳು ಮುಂಗಾರು ಮಳೆಯಲ್ಲಿ ನೆನೆದು ನೆಲದಿಂದ ಎದ್ದ ಬಿಸಿಯೂ ಅದೇ ಮಳೆಯಿಂದ ಇಂಗುವಂತೆ ಹುಟ್ಟು ಹುಟ್ಟುತ್ತಿದ್ದ ಹಾಗೆಯೇ ಅಲ್ಲಿಯೇ ಸಮಾಧಾನವನ್ನು ಹೊಂದುತ್ತವೆ ಆಯಾವರ್ತದ ಋಷೀಂದ್ರರೆಲ್ಲರೂ ಪ್ರತಿಷ್ಠಾನ ನಗರಕ್ಕೆ ದರ್ಶನಕ್ಕೆ ಬರುತ್ತಿದ್ದಾರೆ ಚಕ್ರವರ್ತಿಗೆ ಅದೇ ಒಂದು ಸಂತೋಷ ತಾನು ಸರ್ವಸ್ವವನ್ನು ಕೊಡುತ್ತೇನೆಂದ ಕೊಡುತ್ತೇನೆ ಎಂದರು ಯಾರೂ ನಗರ ಪ್ರವೇಶ ಮಾಡಲು ಹಿಂದಿರುಗಿಯವರೋ ಅವರೆಲ್ಲ ಇಂದು ಭಗವಾನರ ದರ್ಶನಕ್ಕೆಂದು ಬಂದು ಒಂದೆರಡು ದಿನ ನಿಂತಿದ್ದು ಅವರ ದರ್ಶನ ಸಲ್ಲಾಪಾದಿಗಳಿಂದಲೂ ಅರಸನ ಆತಿಥ್ಯದಿಂದಲೂ ತೃಪ್ತರಾಗಿ ಅರಸನನ್ನು ಆಶೀರ್ವಾದ ಮಾಡಿ ಹೋಗುತ್ತಿದ್ದಾರೆ ಭಗವಾನರಿಗಾಗಿ ಅರಮನೆಯ ನಂದೋದ್ಯಾನದಲ್ಲಿ ಒಂದು ವಿಶಾಲವಾದ ಪರ್ಣಕುಟಿಯು ಸಿದ್ಧವಾಗಿದೆ ಅದರ ಮಗುವಲ್ಲಿಯೇ ಅತಿಥಿ ಗೃಹ ಭಗವಾನರು ಬೆಳಗಿನ ಹೊತ್ತು ಋಷೀಂದ್ರರು ತಪೋಧನರು ವಿದ್ವಾಂಸರು ಇವರಿಗೆ ದರ್ಶನ ಕೊಡುತ್ತಾರೆ ಮಧ್ಯಾಹ್ನದ ಹಿಡಿ ಹೊತ್ತಿನಲ್ಲಿ ಇಳಿ ಹೊತ್ತಿನಲ್ಲಿ ಚಕ್ರವರ್ತಿ ಬಂದು ಒಂದು ಜಾವದ ಹೊತ್ತು ಧರ್ಮ ಬ್ರಹ್ಮ ವಿಚಾರಗಳಲ್ಲಿ ಮದ್ನನಾಗಿದ್ದು ಬೆಳಗಿನಿಂದ ರಾಜ್ಯ ಕಾರ್ಯಗಳಿದ್ದು ಕಟ್ಟಿದ್ದ ಆಯಾಸವನ್ನೆಲ್ಲ ಪರಿಹಾರ ಮಾಡಿಕೊಳ್ಳುತ್ತಾನೆ ಅರಸನಿಗೆ ಭಗವಾನರಲ್ಲಿ ಎರಡು ಮೂರು ವಿಚಾರಗಳನ್ನು ಕೇಳಬೇಕೆಂದು ಆಸ ಆಸೆ ಆದರೆ ಆತನು ಬರುವ ವೇಳೆಗೆ ಭಗವಾನರೇ ಸ್ವಯಂ ಯಾವುದಾದರೂ ಒಂದು ವಿಚಾರ ಆರಂಭಿಸುತ್ತಾರೆ ಅದನ್ನು ಕೇಳು ಕೇಳುತ್ತ ಕೇಳಿಕೇಳುತ್ತಾ ಆನಂದಪರವಶನಾಗಿ ಅರಸನು ತನ್ನ ಪ್ರಶ್ನೆಗಳನ್ನು ಮರುದಿನ ಕೇಳುವುದು ಎಂದುಕೊಂಡು ಹೊಟ್ಟು ಹೋಗುತ್ತಾನೆ ಹೀಗೆ ದಿನವೂ ಆಗುತ್ತದೆ ಒಂದು ದಿನ ಭಗವಾನರು ಸುಖಾಸೀನಾಗಿ ಅಂತರ್ದೃಷ್ಟಿ ಅಂತರ್ದೃಷ್ಟಿಗಳಾಗಿ ಆತ್ಮರಾಮರಾಗಿದ್ದಾರೆ ಆತ್ಮಾರಾಮರಾಗಿದ್ದಾರೆ ಚಕ್ರವರ್ತಿಯು ರಾಜದೂತನನ್ನು ಹಿಂದಿಟ್ಟುಕೊಂಡು ಏಕಾಕಿಯಾಗಿ ಬಂದು ಬಣ್ಣಕುಟಿಯ ಬಾಗಿಲಲ್ಲಿ ನಿಂತಿದ್ದಾನೆ ಅವರಿರುವ ಸ್ಥಿತಿಯನ್ನು ಕೊಂಡು ಅವರ ಆ ಸಮಾಧಿಯನ್ನು ಭಂಗಪಡಿಸಲು ಇಷ್ಟವಿಲ್ಲದೆ ದೂರದಿಂದಲೇ ನಮಸ್ಕಾರ ಮಾಡಿ ಕೊಂಚ ಮರೆಯಾಗಿ ತೃಣಾಸನದಲ್ಲಿ ಕುಳಿತಿದ್ದಾನೆ ಸಭಾಕಾಲವೂ ಇನ್ನೂ ಬಂದಿಲ್ಲ ಅಷ್ಟು ಹೊತ್ತಾಯಿತು ಸೂರ್ಯನು ಪಶ್ಚಿಮದಲ್ಲಿ ಇಳಿಯುತ್ತಾ ಪ್ರಸರಿಸಿದ್ದ ಕಿರಣಗಳನ್ನು ಉಪಸಂಹಾರ ಮಾಡುವ ಕಾಲ ಬಂದಿತು ಬಿಸಿಲು ತಂಪಿತು ಇನ್ನಷ್ಟು ಹೊತ್ತಾದರೆ ಋತಿಕ್ಷಿಕ್ ಪುರೋಹಿತರು ಭಗವಾನರನ್ನು ಧರ್ಮಸಭೆಗೆ ಕರೆದುಕೊಂಡು ಹೋಗಲು ಬರುತ್ತಾರೆ ಅವರು ಬಹಿರ್ಮುಖ ಅವರೂ ಬಹಿರ್ಮುಖ ಮುಖಿಗಳಾದರು ಶುದ್ಧಾಚಮನ ಮಾಡಿ ಚಕ್ರವರ್ತಿಯನ್ನು ಸಮ್ಮುಖಕ್ಕೆ ಕರೆದರು ಆತನು ನಮಸ್ಕಾರ ಮಾಡಿ ಕುಳಿತನು ಬ್ರಹ್ಮಶಿವಳು ತಾವೇ ಮಾತನಾಡುತ್ತಾ ಏನು ಮಹಾರಾಜ ನೀನು ಬರಬೇಕಾಗಿತ್ತೇ ಈ ದಿನ ನಿನ್ನನ್ನು ಕೇಳಿ ನಿನ್ನ ಮನಸ್ಸಿನಲ್ಲಿರುವ ವಿಚಾರವನ್ನೇ ಆರಂಭಿಸಬೇಕು ಎಂದಿದ್ದೇನೆ ಸರಿತಾನೆ ಎಂದು ಕೇಳಿದನು ಅರಸನು ವಿನಯದಿಂದ ಅದು ನನ್ನ ಭಾಗ್ಯ ಎಂದನು ಇನ್ನು ನಾನು ಇಲ್ಲಿಂದ ಹೊರಡುವ ಕಾಲ ಬಂದಿದೆ ಬ್ರಾಹ್ಮಣನು ಭೋಗಗಳಿಗೆ ವಶನಾಗಬಾರದು ಭೋಗ ಲಾಲಸೆಯು ಅವು ದುಷ್ಪಾರ್ಶ್ವಗಳಂತೆ ಕೈ ದುಷ್ಟಾಶ್ವಗಳಂತೆ ಕೈ ಮೀರುವವು ಇಂದ್ರಿಯಗಳನ್ನು ಅಧೀನದಲ್ಲಿಟ್ಟುಕೊಳ್ಳದೆ ಅವುಗಳನ್ನು ಅಧೀನಾದವನ ತೇಜಸ್ಸು ಹಸಿಯ ಮಡಿಕೆಯಲ್ಲಿ ಜಾರಿ ಹೋಗುವುದು ಹಾಗೆ ಆಗಬಾರದು ಬ್ರಾಹ್ಮಣನು ಯಾವಾಗಲೂ ಆತ್ಮತೇಜಸ್ಸನ್ನು ವಿವೃದ್ದಿ ಮಾಡಬೇಕು ಮಾಡುತ್ತಿರಬೇಕು ಇಲ್ಲಿಯೂ ತಾವು ಮಾಡುತ್ತಿರಬೇಕು ಇಲ್ಲಿಯೂ ತಾವು ತಪವನದಲ್ಲಿರುವಂತೆಯೇ ಇರುವಲ್ಲವೇ ಆದರೂ ಇದು ನಿಂದ ಕ್ಷೇತ್ರ ನೀನು ಸತ್ವಗುಣ ಸಂಪನ್ನನಾದರೂ ನಿನ್ನ ಅಧಿಷ್ಠಾನಾಧಿಗಳೆಲ್ಲವೋ ರಜ ಗುಣದವು ಆದ್ದರಿಂದ ಇಲ್ಲಿ ಇರುವವರೆಗೂ ಸತ್ವಲಕ್ಷಣವಾದ ಶಾಂತಿದ ಶಾಂತಿದಾಂತಿಗಳು ಶಾಂತಿದಾಂತಿಗಳು ಒಂದು ಪಾದ ಹೀಗಿರುವವು ನಿನ್ನ ಇಷ್ಟದಂತೆ ಇಲ್ಲಿದ್ದು ಧರ್ಮ ಕಥಾಲಾಪ ನಡೆಸಿಯಾಯಿತು ಇನ್ನು ಬರುವ ಪ್ರತಿಪದೆಯ ಸ್ಥಾಲಿಪಾಕವಾದ ಮೇಲೆ ನಿಂದ ಹೊರಡುವೆನು ಅರಸನಿಗೆ ದೇಹದಲ್ಲಿದ್ದ ದೊಡ್ಡ ಜೀವವು ಮೇಲಕ್ಕೆ ಇದ್ದಂತಾಯಿತು ಕಣ್ಣಲ್ಲಿ ಒಳಗಿನ ನಾವೆಲ್ಲ ಪ್ರತಿಫಲಿಸಿ ಎರಡು ತೊಟ್ಟಿನ ರೂಪವಾಗಿ ಉಕ್ಕಿತು ಅದನ್ನು ಕಂಡು ಮಹರ್ಷಿಯ ನಕ್ಕು ಕೊನೆಯವರೆಗೂ ಇಲ್ಲಿರುವುದು ಸಾಧ್ಯವಿಲ್ಲವೆಂದು ಬಲ್ಲೆ ನೀನು ಹೀಗೆ ವ್ಯತ್ಯಪಟ್ಟರೆ ಅದು ಅಭಿಮಾನದ ಗುರುತಾಯಿತ ಹೊರತು ವಿವೇಕದ ಲಕ್ಷಣವಾಗಲಿಲ್ಲ ಜಗತ್ತೆಂದರೆ ಓಡುವ ನದಿ ಎಂಬುದನ್ನು ನಾವು ಮರೆಯಬಾರದು ಬಂದುದನ್ನೆಲ್ಲ ಕಳುಹಿಸಿಕೊಟ್ಟು ಬರುವುದನ್ನು ಪ್ರತಿಕ್ಷಿಸುತ್ತ ನಿಂತಿರುವುದೇ ವಿವೇಕ ಜಗತ್ತು ಗಳಿಗೆಗೊಂದು ಬಣ್ಣವಾಗಿದ್ದವಾಗದಿದ್ದರೆ ಇನ್ನು ಅದಕ್ಕೆ ಜಗತ್ತು ಎನ್ನುವುದೇನು ಈ ಜಗತ್ ಎನ್ನುವ ಅರ್ಥವೇ ಅದರಲ್ಲವೇ ಉದುರುವ ಎಲೆಗಳನ್ನು ಕಂಡವರಿಗೆ ಅದರ ಮರವನ್ನು ಕಂಡರೆ ಎಲೆ ಉದುರಿತು ಎಂಬ ದುಃಖವಿಲ್ಲದೆ ಹೊಸ ಎಲೆಯು ಹುಟ್ಟುವುದು ಎಂಬ ನಿರೀಕ್ಷೆಯು ಬಂದು ಆನಂದವಾಗುವುದು ನಿನ್ನ ಅಭಿಮಾನವನ್ನು ಕಂಡು ನಾನು ಬಲ್ಲನೆಂಬ ಅಹಂಭಾವಕ್ಕೆ ವಶನಾಗದಿರುವುದರಿಂದ ನೀನು ವಜ್ರದ ವರ್ತಿಕೊಟ್ಟ ವಜ್ರದಂತಿರುವೆ ಅರಸ ನಿನಗೆ ನಾನೊಂದು ವರವನ್ನು ಕೊಡುವೆನು ಕೇಳು ಎಂದನು ವಿನಯದಿಂದ ಇದ್ದ ನಿಂತು ತಾವು ಗಿಡದ ಸಾಮ್ಯವನ್ನು ತೋರಿಸಿ ಬಂದ ದುಃಖವೆಲ್ಲ ಆನಂದವಾಗುವ ವಿಧಾನವನ್ನು ಉಪದೇಶಿಸಿದಿರಿ ಇದಕ್ಕಿಂತಲೂ ಇನ್ನು ಯಾವ ವರವನ್ನು ಕೇಳಲಿ ಆದರೂ ತಮ್ಮ ಅಪ್ಪಣೆಯೆಂದು ಕೇಳುವೆನು ನನಗೆ ಯಾವಾಗಲೂ ಧರ್ಮ ಧರ್ಮ ಬುದ್ಧಿ ಧರ್ಮದಲ್ಲಿ ಬುದ್ಧಿಯು ಸ್ಥಿರವಾಗಿರಲಿ ಎಂದು ನಮಸ್ಕಾರ ಮಾಡಿದನು ಶವನ ಮಹರ್ಷಿಯು ಸಂತುಷ್ಟನಾಗಿ ಹಾಗೇ ಆಗಲಿ ನಿನ್ನ ಬುದ್ಧಿಗೆ ಯಾವಾಗಲೂ ಧರ್ಮವೂ ಗೋಚೂರವಾಗುತ್ತಿರಲಿ ಆದರೆ ಇತರರಿಗೆ ಹೇಳಬೇಕಾಗಿ ಬಂದಲ್ಲಿ ಅವರು ಕೇಳಿದಾಗ ಸಕಾರಣವಾಗಿ ಅವರ ಮನಸ್ಸಿಗೆ ಒಪ್ಪುವಂತೆ ವಿಶ್ರವಾಗಿ ಹೇಳಬೇಕು ಇಲ್ಲವಾದರೆ ಅದನ್ನು ಧರ್ಮ ಧರ್ಮದೇವನು ಅದು ನೆನಪಿರಲಿ ಎಂದು ಅನುಗ್ರಹ ಮಾಡಿದನು ಆ ವೇಳೆಗೆ ವಾಲಗದ ಸದ್ದು ಆಗಿ ಅದು ಮೃದುಂಗದ ನಾದದೊಡನೆ ಸೇರಿ ಪರ್ನಶಾಲಿಯವರೆಗೂ ಬಂದು ಬ್ರಹ್ಮರ್ಷಿ ರಾಜರ್ಷಿಗಳಿಬ್ಬರನ್ನೂ ಎಚ್ಚರಗೊಳಿಸಿತು ಮಂಗಳವಾದ್ಯ ಶ್ರವಣದಿಂದ ಜಾಗೃತವಾದ ಲೋಕವಾಸನಿಯನ್ನು ಅನುಸರಿಸಿ ಮುಂದಿನ ಕಾರ್ಯಕ್ಕೆ ಸಿದ್ದರಾದರು ಪೃತ್ವಿಕ್ ಪುರೋಹಿತರು ಬಂದು ಯಥಾವಿಹಿತವಾಗಿ ದರ್ಶನ ಮಾಡಿ ಇಬ್ಬರನ್ನು ಸಭಾಮಂಟಪಕ್ಕೆ ಕರೆದುಕೊಂಡು ಹೋದರು ಸಭೆಯ ಮಧ್ಯದಲ್ಲಿ ವಿರಚಿತವಾಗಿದ್ದ ಕಮಲಾಸನದ ಮೇಲೆ ಪದ್ಮಾಸನದಲ್ಲಿ ಶಿವನ ಭಗವಾನರು ಕುಳಿತರು ಅವರ ಬಲಗಡೆ ಬೆಳ್ಳಿಯ ಬದ್ರಾಸನ ಭದ್ರಾಸನದಲ್ಲಿ ವೀರಾಸನದಲ್ಲಿ ಅರಸನು ಕುಳಿತನು ಮಂತ್ರಿ ಪುರೋಹಿತರಾದಿಯಾಗಿ ಸಭಿಕರೆಲ್ಲರೂ ಎಂದಿನಂತೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತರು ರಾಜಸ್ತ್ರೀಯರು ರಾಜಾಧಿಕಾರಿಗಳು ಧರಿಸಿರುವ ಜೀವರತ್ನಾಭರಣಗಳ ಕಾಂತಿಯೋ ಇಳಿಯುತ್ತಿರುವಂತೆ ಇಳಿಯುತ್ತಿರುವ ಸೂರ್ಯನ ಬಿಸಿಲನ್ನು ಹಿಡಿದು ತಂದು ಶೇಖರಿಸುತ್ತಿರುವ ಕಿರಣಖಂಡಗಳೋ ಎಂಬಂತೆ ಪ್ರಜ್ವಲಿಸುತ್ತಿದ್ದವು ಸಭಿಕರು ಧರಿಸಿರುವ ಪುಷ್ಪಮಾಲೆಗಳ ಸುಗಂಧವು ಸಜ್ಜನರ ಮನಸ್ಸಿನ ನಿರ್ವಿಷಯ ಸರ್ವವ್ಯಾಪಿಯಾಗಿ ಎಲ್ಲರನ್ನೂ ದೇವಲೋಕಕ್ಕೆ ಕರೆದೊಯ್ಯುವ ವಿಮಾನವೋ ಎಂಬಂತೆ ಮೇಲಕ್ಕೆ ಚುಮ್ಮುತ್ತಿತ್ತು ತೇಜಸ್ವಿಯಾದ ಅರಸನ ಪ್ರಭಾವದ ಮುಂದೆ ನಿಷ್ಪ್ರಭರಾಗಿ ವಿನೀತರಾಗಿ ನ್ಯಾಯಬದ್ಧರಾಗುವ ಸಾಸಿಗಳಂತೆ ಆಚಾರದಂತೆ ಇಟ್ಟಿದ ತುಪ್ಪದ ದೀಪಗಳು ರತ್ನಾಭರಣಗಳ ಕಾಂತಿಗೆ ಸೋತಂತೆ ಮಂಕಾಗಿ ಪಂಜ ಪಂಜರಬದ್ಧವಾಗಿ ಉರಿಯುತ್ತಿದ್ದವು ಧೂಪದಾನಿಗಳು ನಡೆಯಲಿರುವ ಧರ್ಮಕಥಾಶ್ರವಣದಿಂದ ತೃಪ್ತವಾಗಿಯೋವಾಗಿವೆಯೋ ಎಂಬಂತೆ ಸಂತೋಷದಿಂದ ಧೂಪಮೇಘಗಳನ್ನು ಸೃಜಿಸುತ್ತಿದ್ದವು ಕೈವಾರಿಗಳು ತಮ್ಮ ದೃಢತಾಸುರದಿಂದ ಸಭೆಯನ್ನು ಎಚ್ಚರಿಸಿದ ಮೇಲೆ ಬ್ರಹ್ಮಿಗಳು ಘಂಠಾನದಂತಹ ಗಂಭೀರ ಮನೋಹರವಾದ ಕಂಠವೂ ಕೇಳಿಸಿತು ರಚನೆಯೂ ಆರಂಭಿಸಿತು ಭಗವಾನರು ಆರಂಭಿಸಿದರು ನಾವು ಇದರಿಂದ ಹೊರಡುವ ಕಾಲವು ಸನ್ನಿಹಿತವಾಗಿದೆ ಆದ್ದರಿಂದ ನಾವಾಗ ಹೇಳುವುದನ್ನು ಕಡಿಮೆ ಮಾಡಿ ಇತರರ ಮನಸ್ಸಿನಲ್ಲಿ ಇರಬಹುದಾದ ಸಂದೇಹಗಳನ್ನು ವಿಮರ್ಶಿಸಿ ಸಾಧ್ಯವಾದರೆ ನಿವಾರಿಸಲು ಪ್ರಯತ್ನಿಸೋಣ ಎಂದುಕೊಂಡಿದ್ದೇನೆ ಆದ್ದರಿಂದ ಈ ಸಭೆಯಲ್ಲಿ ಯಾರಾದರೂ ಮುಂದೆ ಬಂದು ತಮ್ಮ ತಮ್ಮ ಸಂದೇಹಗಳನ್ನು ಕೇಳಬಹುದು ಪುರೋಹಿತನ ಮುಖವನ್ನು ನೋಡಿದನು ಆತನು ಅದನ್ನು ಅರ್ಥಮಾಡಿಕೊಂಡು ಎದ್ದು ನಿಂತು ಆಡಂಬರವಿಲ್ಲದ ಸುಲಭವಾದ ಹಗುರವಾದ ಆತನ ಉಡುಪಿನಂತೆಯೂ ಆತನು ಸರಳವಾಗಿ ಸಹಜವಾಗಿ ಪ್ರಶ್ನೆ ಮಾಡಿದನು ಭಗವಾನ್ ಧರ್ಮಕ್ಕೆ ಜಯವಾಗಲಿ ಕೇಳುವ ನಮಗೂ ಹೇಳುವ ತಮಗೂ ಈ ವಿಷಯವನ್ನು ಆಲಿಸುವ ಈ ಸಭೆಯವರೆಗೂ ಮಂಗಳವಾಗಲಿ ತಾವು ಹೇಳುವುದು ನಮಗೆ ಅರ್ಥವಾಗಲಿ ದೇವ ಸಂದೇಹಗಳು ಬರುವುದೇಕೆ ಭಗವಾನರು ನಕ್ಕರು ಬ್ರಹ್ಮನ್ ನೀರಿನ ಸ್ವಭಾವ ಅರಿಯುತ್ತಿರುವುದು ನೀರು ಅಲೆಗಳನ್ನು ಸೃಷ್ಟಿಸಬೇಕೆಂದು ಪ್ರಯತ್ನ ಮಾಡಿ ಅಲೆಗಳನ್ನು ಎಸೆಯುವುದಿಲ್ಲ ಅದರ ಚಂಚಲ ಸ್ವಭಾವವೇ ಅಲೆಗಳಾಗಿ ತೋರುತ್ತದೆ ನೀರಿನ ಮೇಯಲ್ಮೈಯಲ್ಲ ಅಲೆಯೇ ಆದರೆ ಕೆಳಗಿಳಿದು ನೋಡಿದರೆ ಒಂದೆರಡು ಮುಟ್ಟು ಮುಳುಗಿ ನೋಡಿದರೆ ಅಲ್ಲಿ ನೀರು ಘನವಾಗಿ ಒಂದು ಮುದ್ದೆಯಾಗಿ ನಿಂತಿರುವಂತೆ ತೋರುತ್ತದೆ ಜಲಚಲಗಳ ಸಂಚಾರದಿಂದ ಅಲ್ಲಾಡಿದಂತೆ ಕಂಡರು ನಿಶ್ಚಲವಾಗಿರುತ್ತದೆ ಹಾಗೆ ಜ್ಞಾನವು ಪ್ರಜ್ಞಾನವಾಗಿ ಘನವಾಗಿ ಸ್ಥಿರವಾಗುವವರೆಗೂ ಸಂದೇಹಗಳು ಬಂದೇ ಬರುತ್ತಿರುವವು ಜ್ಞಾನ ಪ್ರಜ್ಞಾನವಾಗಿ ಘನವಾಗುವುದು ಎಂದರೇನು ಎನ್ನುವೇನೋ ತನಗಿಂತ ದೊಡ್ಡದೊಂದು ವಸ್ತು ಇದೆ ಅದು ತನ್ನ ಒಳಗೂ ಹೊರಗೂ ತುಂಬಿದೆ ಅದು ಮಡುವಿನಂತೆ ಇದ್ದರೆ ತಾನು ನಾನು ಎನ್ನುವುದು ಅದರಲ್ಲಿ ಒಂದು ಮಡಿಕೆಯಂತೆ ನೀರಿನಲ್ಲಿ ಮುಳುಗಿದ ಮಡಿಕೆಯಲ್ಲಿರುವ ನೀರು ಅದರ ಹೊರಗಿರುವ ನೀರು ಏಕರಸಂಬ ಅರಿವೇ ಜ್ಞಾನ ಅರಿವು ಬಲಿತು ನೀರನ್ನು ತುಂಬಿಕೊಂಡಿರುವ ಮಡಿಕೆಯು ಅದರಲ್ಲಿರುವ ನೀರು ಬೇರೆ ಬೇರೆ ಎಂಬುದನ್ನು ತಿಳಿದುಕೊಳ್ಳುವುದು ವಿಜ್ಞಾನ ಬಾಯಲ್ಲಿ ಒತ್ತರಿಸಿಕೊಂಡಿರುವ ತಂಬೂಲವು ತನ್ನ ಇರುವಿಕೆಯನ್ನು ಮರೆಯಲು ಎಡೆಯನ್ನು ಕೊಡದೇ ಇರುವಂತೆ ವಿಜ್ಞಾನವು ವಿಜ್ಞಾನವು ಮರೆಯದೇ ಅರಿವೇ ಆಗಿ ಘಟವೂ ಬೇರೆ ಅದರಲ್ಲಿರುವ ಛೇದನವೇ ಬೇರೆ ಎಂಬ ನಿಶ್ಚಯ ಸಂತತವಾಗಿ ಉರಿಯುತ್ತಿರುವ ದೀಪದ ಬೆಳಕಿನಂತೆ ಅವಕಾಶವಿದ್ದೇ ಅಲ್ಲೆಲ್ಲ ತುಂಬಿರುವುದೇ ಪ್ರಜ್ಞಾನ ಅದನ್ನು ಮರೆಯದೇ ವ್ಯವಹಾರ ಮಾಡುತ್ತಿರುವುದೇ ಪ್ರಜ್ಞಾನ ಘನದಲ್ಲಿರುವುದು ಅಂತಹ ಪ್ರಜ್ಞಾನ ಘನದಲ್ಲಿ ಪ್ರವೇಶವಾಗುವವರೆಗೂ ಅದು ಬಿಡುವಂತಿಲ್ಲ ತುಂಬಿದ ಕತ್ತಲಿನಲ್ಲಿ ಕಣ್ಣು ಕಾಣದೇ ಹೋದಾಗಲೂ ಸಂದೇಹಗಳಿಲ್ಲ ನಡು ಬೆಳಕು ತಾನೇ ತಾನಾಗಿರುವಾಗಲೂ ಸಂದೇಹವಿಲ್ಲ ಬೆಳಕು ಕತ್ತಲುಗಳು ಒಂದರಲ್ಲಿ ಒಂದು ವ್ಯಾಪ್ತವಾದಾಗ ಸಂದೇಹಗಳು ಹಾವೋ ಹುಲ್ಲಿನ ಹರಿವಿಯೋ ಎಂದು ಸಂದೇಹ ಸಂಜೆಯ ಕಾಳವಳದಲ್ಲಿ ಮಾತ್ರ ಹಾಗೆ ಅರಿವು ಬಂದು ಬರಿತು ಹೆಪ್ಪುಗಟ್ಟಿ ಮುದ್ದೆ ಸಂದೇಹವು ತಪ್ಪುವುದಿಲ್ಲ ಮನಸಿನ ಅಪೂರ್ಣತೆಯ ಅಪೂರ್ಣತೆಯೇ ಜ್ಞಾನದ ದೌರ್ಬಲ್ಯವೇ ಸಂದೇಹ ಅಲ್ಲದೆ ಸಂದೇಹವು ಬಂದರೆ ಸಂದೇಹವೂ ಬಂದರೆ ಏಕವದ್ದಾಡಬೇಕು ಆ ಸಂದೇಹದ ಇನ್ ಹಿಂದೆಯೇ ಸಿದ್ಧಾಂತವೂ ಇದ್ದೇ ಇರುತ್ತದೆ ಹಾಗೆಂದರೆ ಅರ್ಥವಾಗಲಿಲ್ಲ ಭಗವಾನರು ದಯಮಾಡಿ ಅದನ್ನು ಇನ್ನೂ ವಿಶದವಾಗಿ ಹೇಳಬೇಕು ಹೇಳಬೇಕು ಆಗಲಿ ಮನಸ್ಸಿಗೆ ಅರಿವು ಮರೆವು ಎಂದು ಎರಡು ಮುಖ ನಕ್ಷತ್ರಗಳಲ್ಲಿ ಕೆಲವು ಕೆಂಪು ನೀಲಿ ಬೆಳಕುಗಳನ್ನು ತಲ್ಲುತ್ತಾ ಒಂದು ಗಳಿಗೆ ಹಾಗೆ ಒಂದು ಗಳಿಗೆ ಹೀಗೆ ಕಾಣುವಂತೆ ಮನಸ್ಸಿನಲ್ಲಿ ಈ ಎರಡು ಮುಖಗಳಲ್ಲಿ ಒಂದೊಂದನ್ನು ತೋರುತ್ತಿರುತ್ತದೆ ಅರಿವಿನ ಮುಖ ಕಂಡಾಗ ಅರಿತೆವು ಎನ್ನುತ್ತೇವೆ ಮರವಿನ ಮುಖ ಕಂಡಾಗ ಮರೆತೈವು ಎಂದುಕೊಳ್ಳುತ್ತೇವೆ ಮರೆವು ಅರಿವುಗಳ ಒಂದರಲ್ಲಿ ಒಂದು ವ್ಯಾಪಿಸಿದಾಗ ಮರೆವೋ ಅರಿವೋ ಎಂಬ ನಿಶ್ಚಯ ನಿಶ್ಚಯವಿಲ್ಲದಾಗ ಸಂದೇಹ ನೀರಿ ನೀರಿನಲ್ಲಿ ಬಿದ್ದ ಪ್ರಾಣಿಯು ಸುಮ್ಮನೆ ಕೈಕಾಲು ಬಡಿಯುತ್ತಿದ್ದರೆ ತಪ್ಪದೇ ದಡಕ್ಕೆ ಬಂದು ಸೇರಿಕೊಳ್ಳುವಂತೆ ತಲೆದೋರಿದ ಸಂದೇಹವನ್ನು ಮತಿಸುತ್ತಿದ್ದರೆ ಮರವಿನ ಮುಖವು ತಿರುಗಿ ಅರಿವಿನ ಮುಖವು ಕಾಣಿಸುವುದು ಮುಖವು ತಿರುಗಿ ಅರಿವಿನ ಮುಖವು ಕಾಣಿಸುವುದು ಮರವೇ ಅರಿವು ಮರವೇ ಅರಿವಾಗುವುದಾದರೆ ಗುರುವಿನ ಉಪದೇಶ ಮರಿಗೆ ಹಾರುವುದನ್ನು ತಾಯಿ ಹಕ್ಕಿ ಕಲಿಸಿಕೊಡುವಂತೆ ಗುರುವು ಉಪದೇಶ ಮಾಡಿ ಉದ್ಧರಿಸುವರು ಆದರೆ ಅದೇ ಹಕ್ಕಿಯು ಹಸುವಿಗೋ ಹುಡುಗನಿಗೋ ಹಾರುವುದನ್ನು ಕಲಿಸಲು ಸಾಧ್ಯವೇ ಅದರಂತೆ ಉಪದೇಶವು ಮನಸ್ಸಿನಲ್ಲಿ ಅವ್ಯಕ್ತವಾಗಿರುವುದನ್ನು ವ್ಯಕ್ತಪಡಿಸುವುದು ಬಾವಿಯಲ್ಲಿರುವ ನೀರನ್ನು ಸೇದಿ ಹೊಯ್ದು ತಾಪವನ್ನು ಆರಿಸುವಂತೆ ಶಿಷ್ಯನ ಮರವಿನ ಮೇಲೆ ತನ್ನ ಅರಿವನ್ನು ಅರಿವಿನ ಬೆಳಕನ್ನು ಚೆಲ್ಲಿ ಅದನ್ನೇ ಅರಿವು ಮಾಡಿ ತೋರಿಸುವವನು ಗುರುವು ಅಲ್ಲಿ ಇಲ್ಲದ ಅರಿವನ್ನು ಆತನು ತಂದು ತುಂಬುವುದಿಲ್ಲ ಈ ದೃಷ್ಟಿಯಿಂದ ನೋಡಿದರೆ ಆಗ ಸಂದೇಹವು ಅರಿವು ಮರವುಗಳ ಸಂಧಿಸ್ತಾನ ಶ್ರದ್ಧಾವಂತನು ಮರವಿನ ಮೇರೆಯನ್ನು ಮೀರಿ ಅರಿವನ್ನು ತಟ್ಟುವನು ಉಯ್ಯಾಲಿನ ತೂಗುತ್ತಿರುವಾಗ ತನಗೆ ಬೇಕಾದ ಹಾರಬಹುದು ಅದು ಹೇಗೋ ಹಾಗೆ ಇಲ್ಲಿಯೂ ಸಂದೇಹದಲ್ಲಿಯೂ ಹಾಗೂ ಎನ್ನುಬಹುದು ಹೀಗೂ ಆಗಬಹುದು ಗುರುವನ್ನು ಪಡೆದವನು ತಪ್ಪದೇ ಅರಿವಿನ ಕಡೆಗೆಯೇ ತಿರುಗುವನು ಹಾದಿಬಲ್ಲವನ ಹಿಂದೆ ಹೋದವನಿಗೆ ಹಾದಿ ತಪ್ಪುವ ಭೀತಿಯುಂಟೆ ಅದರಂತೆ ಪುರೋಹಿತನು ಕೈಮುಗಿದು ತನ್ನ ಆಸನದಲ್ಲಿ ಕುಳಿತುಕೊಂಡನು ರಾಜಗುರುವು ಚಕ್ರವರ್ತಿಯ ಅಪಣೆ ಪಡೆದು ಎದ್ದು ನಿಂತನು ಕೇಳಿದನು ಭಗವಾನ್ ನಾವು ಮನುಷ್ಯರು ನಮಗೆ ಸತ್ಯದರ್ಶನವೂ ಆಗುವುದು ಹೇಗೆ ಅಪಣೆಯಾಗಬೇಕು ಭಗವಾನರು ಮಂದಸ್ಮಿತವಾದ ವಧನರಾಗಿ ಮತ್ತೆ ಹೇಳಿದರು ರಾಜಗುರುಗಳ ಪ್ರಶ್ನವು ಬಹು ಸತ್ಯದರ್ಶನವು ಎಲ್ಲರಿಗಿಂತ ಹೆಚ್ಚಾಗಿ ದಂಡ್ಯರನ್ನು ದಂಡಿಸುವ ರಾಜನಿಗೂ ಆ ರಾಜನಿಗೆ ಮಾರ್ಗದರ್ಶಿಯಾದ ರಾಜಗುರುವಿಗೂ ಬೇಕಾದದು ಆದುದರಿಂದ ತಾವು ಈ ಪ್ರಶ್ನವನ್ನು ಕೇಳಿದುದು ಪರಮ ಸಾಧುವಾಯಿತು ಆಗಲೇ ಹೇಳೋಣ ಸತ್ಯಕ್ಕೆ ಎರಡು ರೂಪಾ. ಇಂದ್ರಿಯ ಗೋಚರವಾಗುವ ರೂಪವೊಂದು ಅದು ಚರರೂಪ ಇಂದ್ರಿಯ ಗೋಚರವಾಗದ ಸ್ಥಿರ ರೂಪವೊಂದು ಚರರೂಪವು ಸ್ಥಿರರೂಪದ ಪ್ರತಿಬಿಂಬ ಲೋಕಬೆಲ್ಲವೂ ಅರತಿರುವುದು ಈ ಚರರೂಪವನ್ನು ಅಲೆಗಳಂತೆ ಚಂಚಲವಾದದ್ದು ಇದು ಹೊತ್ತು ಹೊತ್ತಿಗೆ ಹೊಸ ಹೊಸತಾಗುತ್ತಿರುವುದು ಇದರ ಸ್ವಭಾವ ಇದು ದೇಶದೇಶಕ್ಕೂ ಬೇರೆಯಾಗುತ್ತಿರುವುದು ಅಷ್ಟೇನು ಸಂಗೀತದಂತೆ ಎನ್ನೇ ನಿಮ್ಮ ರುಚಿಯಾದ ಸಂಗೀತ ರುಚಿಯಿಂದ ಸಂಗೀತಕ್ಕೆ ಬೆಲೆ ನಿಮ್ಮ ಜ್ಞಾನ ಸಂಸ್ಕಾರಗಳಿಂದ ರುಚಿಯೂ ಭಿನ್ನವಿಸುವುದು ಭಿನ್ನಯಿಸುವುದು ಹಾಗೆ ಹುಡುಗನಿಗೆ ತರಣನಿಗೆ ವೃದ್ಧನಿಗೆ ಸತ್ಯವೂ ಬೇರೆ ಬೇರೆ ಆಗುವುದು ಆದರೆ ಆ ರೂಪವಾದ ಸತ್ಯವಿದೆಯಲ್ಲ ಅದು ಬೇರೆ ಅದು ಎಲ್ಲರಿಗೂ ಎಲ್ಲಾ ದೇಶದಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಒಂದೇ ಈ ಲೋಕದಲ್ಲಿ ಅದು ಧರ್ಮವಾಗಿ ಗೋಚರವಾಗುವುದು ಧರ್ಮವು ಸತ್ಯದ ಚರರೂಪದಲ್ಲಿ ಸ್ಥಿರ ಆರಾಧಿಸುವಿಕೆ ಅದಕ್ಕೆ ಚರರೂಪಕ್ಕಿರುವಷ್ಟು ಮುಖಗಳುಂಟು ಆದ್ದರಿಂದಲೇ ಧರ್ಮವು ವ್ಯಕ್ತಿಗಳಿಗೆ ಕಾಲಗಳಿಗೆ ದೇಶಗಳಿಗೆ ಬೇರೆ ಬೇರೆಯಾದರೂ ಎಲ್ಲರಿಗೂ ಅನ್ವಯಿಸುವುದು ಸಾಮಾನ್ಯ ರೂಪದಿಂದ ಸಾಧಾರಣವಾಗಿ ಎಲ್ಲರಿಗೂ ಅನ್ವಯಿಸಿದರು ವಿಶೇಷ ರೂಪದಿಂದ ಭಿನ್ನಯಿಸುವುದೇ ಅದರ ಸ್ವಭಾವ ಎಂದು ಅದಕ್ಕೆ ಗೌರವ ಅನ್ನವು ಯಾರಿಗೆ ಬೇಡ ಹಾಗೆಂದು ಅದಕ್ಕೆ ಒಂದು ರೂಪವೇನು ಹಾಗೆ ಅನ್ನವು ಒಬ್ಬೊಬ್ಬರಿಗೆ ಒಂದೊಂದು ರೂಪವಾಗಿದ್ದರೂ ತಿಂದವರಿಗೆ ತೃಪ್ತಿಯನ್ನು ಕೊಡುವುದೆಂದು ಅದಕ್ಕೆ ಗೌರವ ಅದು ಎಲ್ಲರಿಗೂ ಬೇಕಾಗಿರುವುದು ಅದೇ ಕಾರಣದಿಂದಲೇ ಕೆಲವು ಪ್ರಾಣಿಗಳಿಗೆ ಮಾಂಸವೂ ಅನ್ನ ಕೆಲವಕ್ಕೆ ಹುಲ್ಲು ಅನ್ನ ಕೆಲವರಿಗೆ ಗೋಧಿಯೂ ಅನ್ನ ಇನ್ನು ಕೆಲವರಿಗೆ ಹಣ್ಣುಗಳು ಅನ್ನ ಹೀಗೆ ರೂಪದಿಂದ ಬೇರೆ ಬೇರೆಯಾದರೂ ಎಲ್ಲರಿಗೂ ಅನ್ನವೂ ಒಂದೇ ಅದು ಹೇಗೆ ಹೇಗೆಯೋ ಹಾಗೆಯೇ ಧರ್ಮವು ಆಚಾರದಲ್ಲಿ ಬೇರೆ ಬೇರೆಯಾದರೂ ಮೇಲಕ್ಕೆ ಇರಲು ಬೇಕಾಗುವ ಏನು ಎಂದು ಎಲ್ಲರಿಗೂ ಬೇಕಾಗುವುದು ಹೀಗೆ ವ್ಯವಹಾರದಲ್ಲಿ ಕಾಣುವ ಸತ್ಯವು ಧರ್ಮದ ಅನುಷ್ಠಾನದಿಂದ ಕಾಣುವುದು ಈ ಧರ್ಮವು ಚೋದನಾತ್ಮಕವಾದುದು ಎಂದರೆ ಇದೇ ಎಲ್ಲರನ್ನು ಕಾರ್ಯಪರರನ್ನಾಗಿ ಮಾಡುವುದು ತಾನು ಮಾಡಬೇಕಾದದ ಕಾರ್ಯವೊಂದುಂಟು ಎಂದು ಮನವಮಾನವನಿಗೆ ತೋರುವುದು ಇದೇ ಅಲ್ಲವೇ ಇದೇ ಚೋದನೆಯು ಲೋಕದಲ್ಲಿರುವ ನೀರೆಲ್ಲವೂ ಮಳೆಯಿಂದಲೇ ಬಂದು ಹಾಗೆಯೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲಕ್ಕೂ ಧರ್ಮವೇ ಚೋದಕವು ನೀರು ಮೇಲಿನಿಂದ ಇಳಿಯುವಾಗ ಅದರಲ್ಲಿ ವಾಸನೆಯಾಗಲಿ ರುಚಿಯಾಗಲಿ ಇಲ್ಲದಿದ್ದರೂ ಭೂಮಿಯಲ್ಲಿ ರುಚಿಯೂ ವಾಸನೆಯೂ ಇಲ್ಲದಿರುವ ನೀರು ಉಂಟೆನೋ ಹಾಗೆ ಧರ್ಮವೇ ಪ್ರೇರೇಸ ಪ್ರೇರೇಸಿದ್ದರೂ ಕಾರ್ಯವು ಆಗುವಾಗ ಕಾರ್ಯಕರ್ತನಲ್ಲಿರುವ ಸತ್ವರಜಸ್ತಮುಣಗಳ ಸಂಸರ್ಗದಿಂದ ಧರ್ಮಾಧರ್ಮಗಳು ಏರ್ಪಡುವುದು ಲೋಕದ ಸುಸ್ಥಿತಿಯನ್ನು ಕಾಪಾಡಲು ಶಕ್ತವಾದುದು ಕರ್ತೃವಿನ ಅಂಶವು ಆದಷ್ಟು ಕಡಿಮೆಯಾಗಿರುವುದು ಪುಣ್ಯ ಫಲಪ್ರದವಾಗಿದ್ದು ಇತರರಿಗೂ ತನಗೂ ಸಂತೋಷವನ್ನು ಕೊಡುವುದು ಯಾವುದೋ ಅದೆಲ್ಲವೂ ಧರ್ಮವು ಇದಕ್ಕೆ ವಿರುದ್ಧವಾದದಲ್ಲವ ಇದಕ್ಕೆ ವಿರುದ್ಧವಾದದ್ದೆಲ್ಲ ಅಧರ್ಮವು ಧರ್ಮವು ಬೇಕು ಎನ್ನುವನು ಮೊದಲು ಅಂತರಂಗ ಶುದ್ಧಿಯನ್ನು ಸಂಪಾದಿಸಬೇಕು ಶುದ್ಧವಲ್ಲದ ಅಂತರಂಗದಲ್ಲಿ ತೋರುವುದೆಲ್ಲ ಅಧರ್ಮವೇ ಅಂತರಂಗ ಶುದ್ದಿಯು ದೇಹವು ಮನಸ್ಸು ಸರಿಯಾಗಿರುವಾಗ ಮಾತ್ರ ಸಾಧ್ಯವು ಆದುದರಿಂದ ಆಹಾರ ವಿಹಾರ ವಿಚಾರ ವ್ಯವಹಾರ ನಾಲ್ಕು ಶುದ್ದಿಯಾಗಿದ್ದರೆ ಮಾತ್ರ ಅಂತರಂಗ ಶುದ್ಧಿಯು ಆದ್ದರಿಂದ ಧರ್ಮಕಾಮನಾದನು ಧರ್ಮಕಾಮನಾದವನು ಈ ನಾಲ್ಕ ನಾಲ್ಕರಲ್ಲೂ ವಿವೇಕವುಳ್ಳವನಾಗಬೇಕು ವಿವೇಕವೆಂದರೆ ಸತ್ವಗುಣವನ್ನು ಪೋಷಿಸಿ ಮಿಕ್ಕರಡನ್ನು ತುಳಿಯುವಂತಹ ಬೇಕು ಬೇಡಗಳ ಜ್ಞಾನ ಇದನ್ನು ಸಂಪಾದಿಸಿಕೊಳ್ಳಲು ಎರಡು ಹಾದಿ ಒಂದು ತನ್ನ ಅನುಭವದಿಂದ ಬಂದ ಕಷ್ಟದ ಹಾದಿ ಇನ್ನೊಂದು ಬಲ್ಲವರ ಉಪದೇಶವೆಂಬ ಸುಲಭ ಸುಲಭದ ಹಾದಿ ಆ ಉಪದೇಶವು ಸ್ವಾರ್ಥವಿಲ್ಲದೆ ರೋಗ ನಿವಾರಕ ನಿವಾರಕದ ಔಷಧಂತೆ ಅನುಭವಿಸಿದ್ದವನ್ನೂ ಆಗಿದ್ದರೆ ಮಾತ್ರ ಸಾಧ್ಯ ಶಾಸ್ತ್ರವಾಗುವುದು ಈ ಧರ್ಮವನ್ನು ಆಚರಿಸುತ್ತಿರುವವರಿಗೆ ಸತ್ಯದ ಸ್ಥಿರ ರೂಪವು ಗೋಚರವಾಗುವುದು ಸತ್ಯವು ನೇರವಾಗಿ ಏಕೆ ತಿಳಿಯಬಾರದು ಎನ್ನುವರೇನೋ ಹಾಲು ಇಟ್ಟಿದ್ದ ಕಡೆಯೇ ಕೆನೆ ಕಟ್ಟುವಂತೆ ಬುದ್ಧಿಗಳು ತಮ್ಮ ಅಲ್ಪತ್ವದಿಂದ ಅಜ್ಞಾನದ ಮುಸುಕನ್ನು ಎಳೆದುಕೊಳ್ಳುತ್ತಿರುವವು ಆಗ ಸತ್ವವು ಎದುರು ನಿಂತರೂ ಮುಚ್ಚಿದ ಕಣ್ಣಿಗೆ ಕಂಡ ರೂಪದಂತೆ ಆಗುವುದು ಅಲ್ಲದೆ ಸತ್ಯವು ಆದರೆ ಸತ್ಯವೂ ಕೂಡ ದೇಶ ಕಲಾತ್ಮಕವಾದ ಜಗತ್ತಿನಲ್ಲಿ ಕಾಣುವಾಗ ಯೋಗಮಾಯೇ ಛಾಯೆಗೆ ಒಳಪಟ್ಟಿರುವುದರಿಂದ ಅದು ತಟ್ಟನೆ ಕಾಣದಾಗುವುದು ಆದ್ದರಿಂದಲೇ ಸತ್ಯಧರ್ಮಗಳಿಗೆ ಚಿನ್ನದ ಪಾತ್ರೆಯನ್ನು ಮುಚ್ಚಿದೆ ಎಂದು ವೇದಗಳಲ್ಲಿ ಹೇಳಿರುವುದು ಅದನ್ನು ಆ ಪಾತ್ರೆಯನ್ನು ಪೂಷಾದೇವನೊಬ್ಬನು ತೆಗೆಯಬಲ್ಲನು ಒಮ್ಮೆ ಆತನ ದಯೆಯಿಂದ ಸತ್ಯಧರ್ಮಗಳ ದರ್ಶನವಾದರೆ ಅದು ಎಂದಿಗೂ ಮರೆಯುವುದಿಲ್ಲ ಅಲ್ಲದೆ ಸತ್ಯವು ಬುದ್ಧಿಗೆ ಗೋಚರವಾದಾಗ ವ್ಯಕ್ತಿ ಕಾಲ ದೇಶಾನುಗುಣವಾಗಿ ವ್ಯತ್ಯಾಸವನ್ನು ಹೊಂದಿ ಕನ್ನಡಿಗರಲ್ಲಿ ಕಾಣುವ ಪ್ರತಿಬಿಂಬವು ಗಾಜಿನ ಹಿಂದಿನ ರಸದ ಪ್ರಾಬಲ್ಯ ಪ್ರಾಬಲ್ಯ ಪ್ರಾಬಲ್ಯಗಳಿಂದ ಹೆಚ್ಚು ಕಡಿಮೆಯಾಗುವಂತೆ ಅದನ್ನು ಸ್ಪಷ್ಟವಾಗಿ ದೃಷ್ಟಿದೋಷವಿಲ್ಲದಂತೆ ಕಾಣಬೇಕಾದರೆ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಥವಾ ತಾನಿರುವಲ್ಲಿಗೆ ಬ್ರಹ್ಮಲೋಕವು ಬರುವಂತೆ ಮಾಡಿಕೊಳ್ಳಬೇಕು ಅಲ್ಲಿ ಆ ಸತ್ಯವು ಹಗಲಿನಲ್ಲಿ ಕಂಡಂತೆ ಕಾಣುವುದು ಅಂತರಂಗ ಶುದ್ಧಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಬ್ರಹ್ಮಲೋಕವನ್ನು ಸಾಧಿಸುವುದು ಆದ್ದರಿಂದ ತಿಳಿದವರು ತಾವು ಅಂತರಂಗ ಶುದ್ಧಿಯನ್ನು ಸಂಪಾದಿಸಿಕೊಂಡು ಸತ್ಯದರ್ಶನ ಮಾಡುವರು ತಾವು ಕಂಡು ಸರಿ ಎಂದು ನಿಶ್ಚಯಿಸಿಕೊಳ್ಳಲು ಹಿಂದಿನ ಶಾಸ್ತ್ರಜ್ಞರ ವಾಣಿಯನ್ನು ನೆನೆಸಿಕೊಳ್ಳುವರು ಇವೆಡಕು ಎಂದರೆ ತಮ್ಮ ದರ್ಶನಕ್ಕೂ ಹಿಂದಿನವರ ಹಿಂದಿನವರ ಶಾಸ್ತ್ರಕ್ಕೂ ಆಧಾರವು ವೇದವೆಂದು ಪ್ರಮಾಣಿಸುವರು ಹೀಗೆ ಶ್ರುತಿ ಅದನ್ನು ಅನುಸರಿಸಿದವರ ಸ್ಮೃತಿಶಾಸ್ತ್ರ ತಾನು ಪಡೆದ ಅನುಭವ ಎಂಬ ಮೂರು ಏಕಾಂತ ಏಕತಾನವಾಗುವುದೇ ಸತ್ಯದರ್ಶನವು ಶ್ರುತಿಯ ಪ್ರಮಾಣವೆಂದು ಮಿಕ್ಕುವನ್ನು ತಿರಸ್ಕರಿಸಬಾರದು ಹಾಗೆಯೇ ಈ ಮೂರರಲ್ಲಿ ಒಂದು ಸರಿಯಂದು ಮಿಕ್ಕುವ ಮಿಕ್ಕುವನ್ನು ಕಡೆಗಾಣಬಾರದು ವೇದಾರ್ಥವನ್ನು ಇತಿಹಾಸ ಪುರಾಣಗಳಲ್ಲಿ ವಿಸ್ತಾರವಾಗಿ ಹೇಳಿರುವುದನ್ನು ತನ್ನ ಅನುಭವದಿಂದ ಗೋಚರವಾದುದನ್ನು ಒಂದು ಒಂದೇ ಎಂದು ತಿಳಿದವನು ಸತ್ಯದರ್ಶನವನ್ನು ಪಡೆದವನು ಹಾಗೆ ತಾನು ಖಂಡಿತರೂ ಆ ಅರ್ಥವನ್ನು ಇತರರಿಗೆ ಹೇಳುವಾಗ ಕೇಳುವವನಿಗೆ ಅರ್ಥವಾಗುವಂತೆ ಸಮಂಜಸವಾಗಿ ಸಕಾರಣವಾಗಿ ನ್ಯಾಯವಾಗಿ ಹೇಳಬೇಕು ಹಾಗಿಲ್ಲದೆ ತನಗೆ ತೋರಿದಂತೆ ಮಾಡಿದರೆ ನಿಮ್ಮ ಹಿಂದಿನ ಚಕ್ರವರ್ತಿ ಪುರೂರ್ವವನ್ನು ಮಾಡಿದಂತಾಯಿತು ಮಹಿಷ್ಯನೇ ಎದ ಕೈ ಮುಗಿದು ಕೇಳಿದನು ಭಗವಾನ್ ಪುರೂರವನು ನಮ್ಮ ಪಿತಾಮಹನು ಧರ್ಮ ಕಥಾ ಸಂದರ್ಭಗಳಲ್ಲಿ ಬಂದಿರುವ ಚರಿತ್ರೆಯನ್ನು ಕೃಪೆ ಮಾಡಿ ನಿರೂಪಿಸಬೇಕು ಆಗಲಿ ನಿಮಗೆಲ್ಲ ತಿಳಿದ ಕಥೆಯೆಂದು ನಾವು ಸಂಕ್ಷೇಪವಾಗಿ ಹೇಳಬೇಕು ಪುರೂರವ ಚಕ್ರವರ್ತಿಯ ಒಬ್ಬ ಚಕ್ರವರ್ತಿಯು ಒಬ್ಬ ಕರ್ಮಾಚರಣದಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಲೋಕ ವ್ಯವಸ್ಥೆಯನ್ನು ಕಾಡಿದವ ಕಾ ಮಹಾನುಭಾವನು ಬಲಿಷ್ಠನಾದ ರಾಜನಿಲ್ಲದಿದ್ದರೆ ಮತ್ಸ್ಯಗಳಂತೆ ಮನುಷ್ಯರು ಒಬ್ಬರನ್ನೊಬ್ಬರು ಕಿತ್ತು ತಿನ್ನುವರು ಹಾಗಾಗದೆ ಎಲ್ಲರೂ ತಮ್ಮ ತಮ್ಮ ಇತಿಮಿತಿಗಳನ್ನು ಅರೆತು ನಡೆಯುವಂತೆ ಮಾಡುವುದಕ್ಕೇ ರಾಜನಿರುವುದು ಅದೇ ರಾಜಧರ್ಮವು ಅಂತಹ ರಾಜಧರ್ಮವನ್ನು ಚೆನ್ನಾಗಿ ಪಾಲಿಸಿದನೆಂದು ಆತನಿಗೆ ಲೋಕಾಂತರಾಗಮನ ಸಾಮರ್ಥ್ಯವು ಲಭಿಸಿತು ಒಂದು ದಿನ ಆತನು ಇಂದ ಲೋಕಕ್ಕೆ ಹೋದನು ಅಲ್ಲಿ ಪುರುಷಾರ್ಥಗಳಾದ ಧರ್ಮ ಅರ್ಥ ಕಾಮಗಳು ದರ್ಶನ ಕೊಟ್ಟವು ಧರ್ಮಪರನಾದ ರಾಜನು ಅಣ್ಣನಾದ ಧರ್ಮನಿಗೆ ಸಲ್ಲಿಸಿದ ಪೂಜೆಯಿಂದ ಕ್ರಿಯರು ತೃಪ್ತವಾಗುವಾಗುವರೆಂದು ಧರ್ಮವನ್ನು ಮಾತ್ರ ಆರಾಧಿಸಿದನು ಅದರಿಂದ ಕಾಮಾರ್ಥಗಳು ಮೂವರಿಗೂ ಪೂಜೆಯ ಸಲ್ಲಬೇಕು ಅಥವಾ ಉಳಿದವರ ಅನುಮತಿಯಿಂದ ಜ್ಯೇಷ್ಠನಿಗೆ ಪೂಜೆಯಾಗಬೇಕು ಎನ್ನುವ ಮರ್ಯಾದೆಯನ್ನು ಆತನು ಗಮನಿಸಲಿಲ್ಲವೆಂದು ಕೋಪಗೊಂಡು ಶಾಪವನ್ನು ಕೊಟ್ಟರು ಆತನು ಕಾಮಶಾಪದಿಂದ ವಿರಹದಿಂದ ಕಂದಿ ಅರ್ಥಶಾಪದಿಂದ ಲೋಭದಿಂದ ಕಂಗೆಟ್ಟು ಒದ್ದಾಡಿದ ಕಥೆಯನ್ನು ನೀವೆಲ್ಲ ಬಲ್ಲಿರಿ. ಅದರಂತೆ ಮರ್ಯಾದೆಯನ್ನು ಮೀರದೆ ಪ್ರೇಯಸ್ಸಿಗೆ ಲೋಪ ಬರದಂತೆ ಶ್ರೇಯಸ್ಸನ್ನು ಆರಾಧಿಸುತ್ತಾ ವ್ಯವಹಾರದಲ್ಲಿ ನನ್ನ ಮತ್ತು ಇತರರ ಯೋಗಕ್ಷೇಮಗಳನ್ನು ನಿರ್ವಹಿಸುವುದೇ ಧರ್ಮವು ಅದೇ ಸತ್ಯಧರ್ಮ ದರ್ಶನದ ಸಾಧನವು ಭಗವಾನರ ವಚನವನ್ನು ಕೇಳಿ ಎಲ್ಲರೂ ಸಂತುಷ್ಟರಾದರು ಸಭೆಯು ಅವರಿಗೆ ಸಲ್ಲಿಸಬೇಕಾದ ಸಮರ್ಥನೆಯನ್ನು ಸಾಂಗವಾಗಿ ಸಲ್ಲಿಸಿ ಕೃತಾರ್ಥವಾಯಿತು